ಎಪ್ಪತ್ತೊಂದು ಮತ್ತೆ ವಾದ ವಿದಗ್ಧ ಶಾಕು ಶಾಕಲ್ಯನು ಗಾರ್ಗೆಯನ್ನು ಕರೆದನು ನಿಮ್ಮ ರೀತಿಯು ನನಗೋ ಸರಿ ಹೋಗಲಿಲ್ಲ ಅಶ್ವಲರು ಒಬ್ಬರನ್ನು ಬಿಟ್ಟು ಇನ್ನು ಯಾರು ಮನಃಪೂರ್ವಕವಾಗಿ ಪ್ರಶ್ನೆ ಮಾಡಿದಂತೆಯೇ ಇಲ್ಲ ಕಹೋಲನಂತೂ ಸಮಾಶ್ರಯಣ ಮಾಡಿದವರಂತೆಯೇ ಇದ್ದರು ನೀವಂತೂ ಭಗವಾನರು ಎದ್ದ ಎಂದಾಗಲೇ ನಿಮ್ಮ ಶಿಶು ಎಂದಂತೆ ಮಾತನಾಡಿದಿರಿ ಇದೇನೇ ಎದುರಾಳಿಯನ್ನು ಗೆಲ್ಲುವ ರೀತಿ ಆತನು ತಾನು ಬ್ರಹ್ಮಷ್ಟರ ಬಾಯಲ್ಲಿ ಹೇಳಬೇಕಾದದ್ದನ್ನು ಕೈಯಲ್ಲಿ ಮಾಡಿ ತೋರಿಸಿದ್ದಾನೆ ಆತನ ಮೇಲೆ ಬೀಳುವಾಗಲು ಮದ್ದಾನೆಯ ಮೇಲೆ ಬೀಳುವ ಮಶಗಳಾಗಬೇಕೇ ಚೆನ್ನಾಯಿತು ಎಂದನು ಗಾರ್ಗೆ ಮರ್ಮಾಘಾತವಾದಂತಾಯಿತು ಆನೆಯನ್ನು ಅಂಕುಶದಿಂದ ತಿವಿದಂತಾಯಿತು ಮಂತ್ರಬದ್ಧವರಾಗಿರುವ ಮಹಾಸತ್ವವನ್ನು ಬೆತ್ತದಿಂದ ಹೊಡೆದಂತಾಯಿತು ಆಕೆಯು ಆದಷ್ಟನ್ನು ನುಂಗಿಕೊಂಡು ಅದಷ್ಟನ್ನು ನುಂಗಿಕೊಂಡು ನಿಟ್ಟುಸಿರಿವು ಗೆರೆದಳು ಅಷ್ಟರಲ್ಲಿ ಒಬ್ಬನು ವೇದಿಕೆಯ ಬಳಿಕ ಬಂದಿದ್ದಾನೆ ನಡೆಯುವ ರೀತಿಯಿಂದಲೇ ಅದನ್ನು ಸಾಮಾನ್ಯರಂತಲ್ಲ ಎಂಬುದು ತಿಳಿಯುವಂತಿದೆ ಮುಖವನ್ನು ನೋಡಿದರಂತೂ ಯಾರದೂ ಲಕ್ಷ್ಯವೇ ಇದ್ದಂತಿಲ್ಲ ಬಂದವನು ಉದ್ದಾಲಕ ವಿದ್ವಾಂಸನೆಂದು ಪ್ರಸಿದ್ಧರಾದ ಅರುಣರಮಗ ಕೊಬ್ಬಿದ ವಿದ್ವಾಂಸನೆಂದು ಪ್ರಖ್ಯಾತನಾದವನು ಬ್ರಹ್ಮವಾದದಲ್ಲಂತೂ ಅಸಮಾನನೆಂದು ಹೆಸರಾದವನು ಉದ್ದಾಲಕನು ನೇರವಾಗಿ ದಿಟ್ಟವಾಗಿ ವೇದಿಕೆಯ ಮೇಲೆ ಎರಿಹೋಗಿ ವೇದಿಕೆಯ ಮೇಲೆ ಕುಳಿತನು ಕುಳಿತುಕೊಳ್ಳುವುದಕ್ಕೆ ಮುಂಚೆ ಆಸನದ ಮೇಲೆ ಧೂಳನ್ನು ಅಂಗವಸ್ತದಿಂದ ಕೊಡುವಿ ಅದರ ಮೇಲೆ ಕೃಷ್ಣಾಜಿನವನ್ನು ಹಾಕಿಕೊಂಡು ಕುಳಿತುಕೊಂಡ ರೀತಿಯನ್ನು ನೋಡಿದರೆ ಅದುವರೆಗೂ ಅಲ್ಲಿ ಕುಳಿತವರ ಸಂಪರ್ಕದಿಂದ ಆದ ಪರಾಭವವನ್ನೆಲ್ಲ ತೊಡೆದು ಬಿಡುವಂತಿತ್ತು ಕುಳಿತುಕೊಂಡೇ ಗಳಿಗೆ ಇರಲಿ ರೆಪ್ಪೆ ಹೊಡೆಯುವಷ್ಟು ಬಿಡುವಕ್ಕೂ ಕೊಡದೆ ಮಾತನಾಡಿದನು ಯಾಜ್ಞವರ್ಕರು ನನ್ನ ಕಡೆಗೆ ತಿರುಗಿ ಗಮನವಿಟ್ಟು ಕೇಳಬೇಕು ನಾವು ಶ್ಲೋತವನ್ನು ಕಲಿಯುತ್ತಾ ಮದ್ರ ದೇಶದ ಕಪಿಗೊತ್ತದೆ ಪತಂಜಲನದಲ್ಲಿ ಇದ್ದೆವು ಆತನ ಹೆಂಡತಿಯ ಮೇಲೆ ಗಂಧರ್ವನು ಬರುತ್ತಿದ್ದನು ಕದಂಬವೆಂಬ ಕದಂಬನೆಂಬ ಆ ಗಂಧರ್ವನು ಒಂದು ದಿನ ನಮ್ಮೆಲ್ಲರ ಎದುರಿಗೆ ಕಾವ್ಯವನ್ನು ಬರೆದು ಈ ಲೋಕ ಪರಲೋಕ ಮತ್ತು ಸರ್ವಭೂತಗಳನ್ನು ಬಂಧಿಸಿರುವ ಸೂತ್ರವೆಂದು ಬಲ್ಲಯ್ಯ ಹಾಗೆಯೇ ಈ ಎಲ್ಲವುಗಳ ಒಳಗಿದ್ದು ಇವನ್ನು ಹೀಗೆ ಇರಬೇಕೆಂದು ಹೀಗೆ ಇರಬೇಕೆಂಬುದು ನಿಯಮ ಮಾಡುವ ಅಂತರ್ಯಾಮಿಯನ್ನು ಬಲ್ಲಯ್ಯ ಈ ಸೂತ್ರವನ್ನು ಈ ಅಂತರ್ಯಾಮಿಯನ್ನು ಬಲ್ಲವನು ಬ್ರಹ್ಮಲೋಕ ವೇದ ಭೂತ ಆತ್ಮ ಎಲ್ಲವನ್ನೂ ಅರಿತವನು ಬ್ರಹ್ಮ ಲೋಕ ವೇದ ಭೂತ ಆತ್ಮ ಎಲ್ಲವನ್ನೂ ಅರಿತವನು ಎಂದು ನಮ್ಮೆಲ್ಲರಿಗೂ ಈ ಆ ಜ್ಞಾನವನ್ನು ಉಪದೇಶಿಸಿದ್ದನು ಯಾಕ್ಯ ನಿಮಗೆ ಆ ಸೂತ್ರದ ಆ ಅಂತರ್ಯಾಮಿಯ ಜ್ಞಾನವಿದೆಯೇ ಆಗಿಲ್ಲದೆ ನೀವು ಆ ಜ್ಞಾನವಲ್ಲವರಿಗೆ ಮಾತ್ರ ಲಭ್ಯವಾದ ಗೋಧನವನ್ನು ತೆಗೆದುಕೊಂಡು ಹೋಗಿದ್ದರೆ ಅದಕ್ಕಾಗಿ ನೀವು ನಿಮ್ಮ ತಲೆಯನ್ನೇ ಕೊಡಬೇಕು ತಲೆಯನ್ನು ಕೊಡಬೇಕಾದೀತು ಆ ಪ್ರಶ್ನವನ್ನು ಕೇಳಿ ಎಲ್ಲರೂ ಚಿಕಿತರಾದರು ಇದೀಗ ಬ್ರಹ್ಮವಾದ ಭಲೆ ಎಂದರು ವಿದಗ್ಧನೂ ತಲೆಯೆಲ್ಲ ಅರಿಸಿದನು ದೇಶಾಧಿಪತಿಗಳು ತಲೆ ತಲೆದೂಗಿದರು ಪ್ರಶ್ನವು ಎಂತಹವರೆಗೂ ಕಣ್ಣು ಅರುಳಿಸಿ ಹುಬ್ಬು ಮೇಲಕ್ಕೆ ಕೆತ್ತುವಷ್ಟು ದೊಡ್ಡದಾಗಿತ್ತು ಭಗವಾನರು ಅಚಲವಾದ ಶಿಲಾ ಖಂಡದಂತೆ ಕುಳಿತಿದ್ದರು ಕಣ್ಣುಚ್ಚಿ ತೆಗೆದು ಉದ್ದಾಲಕರ ಉದ್ದಾಲಕರನ್ನು ನೋಡಿ ಸಣ್ಣ ನಗುವು ಮುಖದ ಮೇಲೆ ಸುಳಿದಾಡುತ್ತಿರಲು ಸಭೆಯು ತುಂಬಿದ ಮೌನದಲ್ಲಿ ಆತನನ್ನು ಆತನ ಗೋತದ ಹೆಸರಿನಿಂದ ಸಂಬೋಧಿಸಿ ಗೌತಮ ನಾನು ಅದನ್ನು ಬಲ್ಲೆ ಎಂದರು ಉದ್ದಾಲಕನಿಗೆ ಭಗವಾನರು ಸಮಾಧಾನವಾಗಿ ಕೊಟ್ಟ ಉತ್ತರವು ಕೋಪವನ್ನು ತಂದಿತು ಆದರೂ ಸಹಜ ಸಂಯಮಿಯಾದನು ತನಗಾದ ಆಶಾ ಭಂಗವನ್ನು ಮುಖದ ಕೆಂಪು ಹೇಳತಿದ್ದರು ಕೋಪವನ್ನು ದಮನ ಮಾಡಿಕೊಂಡು ಹೇಳಿದನು ಯಜ್ಞವಲ್ಕ್ಯ ಯಾರು ಬೇಕಾದರೂ ಬಲ್ಲೆ ಎನ್ನಬಹುದು ನಿಮಗೆ ಗೊತ್ತಿರುವುದನ್ನು ತಿಳಿಯ ಎಂದನು ಭಗವಾನ ಭಗವಾನರು ವರ್ಗಿದ್ದ ದಿಂಬನ್ನು ಬಿಟ್ಟು ಪದ್ಮಾಸನವನ್ನು ಸರಿ ಅಂಗೈಗಳನ್ನು ಒಂದರ ಮೇಲೆ ಒಂದು ಇಟ್ಟುಕೊಂಡು ಗಂಭೀರವಾಗಿ ಹೇಳಿದರು ಉದ್ದಾಲಕರು ಅಂತಃಸ್ಥಿತಿಯನ್ನು ಮುಖ ಮುದ್ರಾದಿಗಳಿಂದ ಗೊತ್ತು ಮಾಡಿಕೊಳ್ಳುವರು ಎಂದು ನಾನು ಕೇಳಿದ್ದೆ ವಾಕ್ಯಗಿಂತಲೂ ಅರ್ಥವೂ ಹೆಚ್ಚು ಇರುವ ಅರ್ಥವನ್ನೆಲ್ಲ ವಾಕು ಹೇಳಲಾರದೆ ಕುಂಟುವುದೆಂದು ತಿಳಿದವರು ಎಂದುಕೊಂಡಿದ್ದೆ ಎಲೈ ವಾಕ್ಯ ಎಲೈವಾಕ್ಯ ನುಡಿ ವೇದಸಮ್ಮತವಾಗಿ ಅನುಭವದಲ್ಲಿರುವುದನ್ನು ಇಲ್ಲಿ ಎಷ್ಟು ಎಷ್ಟು ಹೇಳಬಹುದೋ ಅಷ್ಟನ್ನು ನುಡಿದು ಕೃತಾರ್ಥಳಾಗುವ ಕೇಳಿ ನಾವು ಕೃತಾರ್ಥರಾಗುವೆವು ಉದ್ದಾಲಕರೇ ಕೇಳಿ ಎಂದರು ಉದ್ದಾಲಕರು ನಿಮೇವಾದ ನಿಮೇವವಾದ ಆಕಾಶದಲ್ಲಿ ಆಗುತ್ತಿರುವ ಗುಡುಗು ಕೇಳಿ ಲೋಕವು ಹೆದರುವಂತೆ ಹೆದರಿದರು ನನಗೆ ಇಷ್ಟು ನಿಷ್ಠುರವಾಗಿ ಆಡಿದೆ ಮಾತನ್ನು ಮೃದುವಾಗಿ ಹೇಳಿದರೆ ಆಗುತ್ತಿತ್ತಲ್ಲ ಎನ್ನಿಸಿತು ಭಗವಾನರು ಮೇಘ ಗರ್ಜನ ಗರ್ಜನದಂತೆ ಮುಳುಗುತ್ತಾ ಹೇಳಿದರು ಗೌತಮ ಆ ಸೂತ್ರವೇ ವಾಯುವು ಈ ಲೋಕಪರಲೋಕಗಳು ಮಾತ್ರವಲ್ಲ ಸರ್ವವು ವಾಯುವಿನಿಂದಲೇ ಕಟ್ಟು ಪಡೆದಿರುವುದು ವಾಯುವು ಶರೀರವನ್ನು ಬಿಟ್ಟು ಹೋದರೆ ಎಲ್ಲವೂ ಶಿಥಿ ಎಲ್ಲರೂ ಶಿಥಿಲರಾಗುವರು ಆದ್ದರಿಂದ ಗೌತಮ ವಾಯುವೇ ಆ ಸೂತ್ರವು ಭಗವಾನರ ಮಾತು ಒಂದೊಂದು ಹೆಡೆಬಿಚ್ಚಿದ ಹಾವಿನ ಹೆಡೆಯ ಮೇಲೆ ಬಿದ್ದ ಏಟುಗಳಂತೆ ಉದ್ದಾಲಕರಿಗೆ ಭಾಸವಾಗುತ್ತಿತ್ತು ಆತನಿಗೆ ಇಷ್ಟವಿರದಿದ್ದರೂ ಆತನ ಬಾಯಿಂದ ಹೌದು ಸರಿ ಇನ್ನು ಅಂತರ್ಯಾಮಿಯ ವಿಷಯ ಎಂದು ಮಾತು ಹೊರಬಿದ್ದವು ಭಗವರು ಹೇಳಿದರು ಯಾವನು ಪೃಥ್ವಿ ಪೃಥ್ವಯಾದಿ ಪಂಚಭೂತಗಳಲ್ಲಿ ಇವುಗಳಿಂದಾದ ಅಂತರಿಕ್ಷ ದ್ವಿಲೋಕಗಳಲ್ಲಿ ಅಂತರಾಂತರದಲ್ಲಿ ಇದ್ದುಕೊಂಡಿರುವನು ಯಾವನಿಗೆ ಇವುಗಳೆಲ್ಲ ಶರೀರಗಳು ಯಾವನನ್ನು ಇವು ಯಾವೂ ಅರಿಯಲಾರವೋ ಯಾವನ ನಿಯಮದಂತೆ ಇವೆಲ್ಲವೂ ನಡೆಯುವವೋ ಅವನೇ ನಿಮ್ಮ ಆತ್ಮವು ಆತನೇ ಅಂತರ್ಯಾಮಿಯು ಆತನೊಬ್ಬನೇ ಅಮೃತನು ಆದಿತ್ಯ ಚಂದ್ರ ನಕ್ಷತ್ರ ತೇಜಮಂಡಲಗಳ ಒಳಗೆ ಇದ್ದು ಯಾವನು ನಿಯಮನ ಮಾಡುವನೋ ಯಾವುವು ಇವನ ಶರೀರಗಳಾಗಿದ್ದು ಇವನನ್ನು ಅರಿಯಲಾರವೋ ಅವನು ನಿಮ್ಮ ಆತ್ಮನು ಅವನೇ ಅಂತರ್ಯಾಮಿಯೋ ಆತನೊಬ್ಬನೇ ಅಮೃತನು ತೇಜಸು ಸರ್ವ ಭೂತ ಮಾತುಗಳಲ್ಲಿಯೂ ಇದ್ದು ನಿಯಮನ ಮಾಡುತ್ತಿದ್ದರು ಅವು ಇವನ ಶರೀರವಾಗಿದ್ದರೂ ಯಾವನನ್ನು ಇವನು ತಿಳಿದುಕೊಳ್ಳಲಾರವೋ ಅವನೇ ನಿಮ್ಮ ಆತ್ಮನು ಅವನೇ ಅಂತರ್ಯಾಮಿಯು ಅವನೇ ಅಮೃತನು ಹಾಗೆಯೇ ಶರೀರ ಶರೀರದಲ್ಲಿರುವಂತೆ ನಿಮ್ಮ ಶರೀರದಲ್ಲಿರುವ ಇಂದ್ರಿಯ ಮನಃಪ್ರಾಣ ವಿಜ್ಞಾನ ರೇತಸ್ಸುಗಳಲ್ಲಿಯೋ ಅವನು ಒಳಗಿದ್ದು ನಿಯಮನ ಮಾಡುವನು ಅವೆಲ್ಲವೂ ಅವನ ಶರೀರಗಳು ಆದರೂ ಅವು ಯಾವೂ ಅವನನ್ನು ಅರಿಯವು ಯಾರಿಗೂ ಕಾಣಿಸದೆ ಎಲ್ಲವನ್ನೂ ನೋಡುವವನು ಅವನು ಯಾರಿಗೂ ಕೇಳಿಸದೆ ಎಲ್ಲವನ್ನೂ ಕೇಳುವವನು ಅವನು ಅವನನ್ನು ಬಿಟ್ಟು ಇನ್ನೂ ಯಾರೂ ಇಲ್ಲ ಅವನು ನಿಮ್ಮ ಆತ್ಮನು ಅಂತರ್ಯಾಮಿಯು ಅವನೊಬ್ಬನು ಅಮೃತನು ಉಳಿದೆಲ್ಲವೋ ಉಳಿದೆಲ್ಲವೋ ಮೃತ್ಯುವೋ ಎಂದರು ಉದ್ದಾಲಕರು ಸ್ವಪ್ರಯತ್ನವಿಲ್ಲದೆಯೇ ಸರಿ ಎಂದು ಕೈ ಮುಗಿದು ಹಿಂತಿರುಗಿದರು ಮತ್ತೊಮ್ಮೆ ಇದ್ದರು ಸಭೆಗೆ ನಮಸ್ಕಾರ ಮಾಡಿದರು ಪೂಜ್ಯರೆ ನನಗೆ ಈ ನಾನೀಗ ಮತ್ತೆ ಎರಡು ಪ್ರಶ್ನೆಗಳನ್ನು ಕೇಳಬೇಕೆಂದು ತಮ್ಮ ಅಪ್ಪಣೆ ಆಗಬೇಕು ಎಂದು ಕೈ ವಿದಗ್ಧನು ಗಾರ್ಗಿಯು ರೇಗಿದ್ದಾಳೆ ಇನ್ನು ಯಾಜ್ಞವಲ್ಕಿಯನ್ನು ಉಳಿಯುವುದು ಕಷ್ಟ ಎಂದುಕೊಂಡರು ಒಂದು ವೇಳೆ ಇವಳ ಪ್ರಶ್ನೆಗೂ ಪ್ರಶ್ನೆಗೂ ಯಾಜ್ಞವಿಕೆಯನ್ನು ಬಗ್ಗದೆ ಹೋದರೆ ವಿದಗ್ಧನು ಸಭೆಯನ್ನೆಲ್ಲ ನೋಡಿದನು ಎಲ್ಲೆಲ್ಲಿ ನೋಡಿದರೂ ಪ್ರಶ್ನೆಗಳನ್ನು ಕೇಳುವವರು ಯಾರೂ ಇದ್ದಂತಿರಲಿಲ್ಲ ಆತನ ಮನಸ್ಸು ಕೆರಳಿತು ಯಾರು ಹೇಳ ಯಾರು ಹೇಳದಿದ್ದರೆ ನಾನೇ ಹೇಳುವುದು ಎಂದುಕೊಂಡನು ಆದರೆ ಕುರುಪಾಂಚಾಲರಲ್ಲ ಕುರು ಪಾಂಚಾಲರಲ್ಲೆಲ್ಲ ವಿದ್ವದ್ವಜ್ನವೆಂದು ಪರಿಗೃಹಿತವನಾದವನು ಸ್ವತಂತ್ರಿಸಿ ವಾದಕ್ಕೆ ಹೋಗುವುದು ಹೇಗೆ ಇರಲಿ ದೈವವೇನು ಮಾಡುತ್ತದೆಯೋ ನೋಡೋಣ ಸಭೆಯವರು ಗಾರ್ಗಿಯವರ ವಿನಿಯವನ್ನು ಕಂಡು ಸಂತೋಷಪಟ್ಟರು ಮೊದಲನೆಯ ಸಲ ಕೇಳುವುದು ಸಭೆಯಲ್ಲಿರುವವರಿಗೆಲ್ಲ ಸ್ವಂತ ಸಿದ್ಧವಾಗಿ ಬಂದಿರುವ ಅಧಿಕಾರ ಎರಡನೆಯ ಸಲ ಅಧಿಕಾರವನ್ನು ಪಡೆಯಬೇಕಾದರೆ ಸಭೆಯವರ ಅನುಜ್ಞೆಯಾಗಬೇಕು ಅದು ಸರಿ ಆದರೆ ಇನ್ನೊಬ್ಬರು ಮತ್ತೊಬ್ಬರು ಆಕೆಯನ್ನು ದಾರಿ ಇಳಿದರೆ ಆಕೆಯ ದಾರಿಯನ್ನು ಹೇಳಿದರೆ ಕೊನೆಗೆ ಅಲ್ಲಲ್ಲಿ ವಾದ ವಿವಾದಗಳಾಗಿ ಸಭೆಯು ಅನುಜ್ಞೆಯನ್ನು ಕೊಟ್ಟಿತು ಗಾರ್ಗಿಯು ಮತ್ತೆ ವೇದಿಕೆ ಬಳಿಕ ಬಳಿಕ ಈ ಸಲ ಬೇಕೆಂದು ಭಗವಾನ್ ಶಬ್ದವನ್ನು ಉಪಯೋಗಿಸದೆ ಆಕೆಯು ಹೇಳಿದಳು ಆರ್ಯ ಯಾಕೋ ನಾನು ಮತ್ತೆ ಬಂದಿರುವೆನು ಶೂರನೆಂದ ಪ್ರಸಿದ್ಧನಾದ ಕಾಶಿ ರಾಜಪುತ್ರನು ವಿದೇಹ ರಾಜಪುತ್ರನು ಇಳಿಸಿದ್ದ ಧನಸ್ಸಿಗೆ ಮತ್ತೆ ಹೆದೆಯನ್ನು ಕಟ್ಟಿ ಎದುರಾಳಿಗೆ ವೃತೆಯಾಗಲೆಂದೇ ಬಾಣಪ್ರಯೋಗ ಮಾಡುವಂತೆ ನಿಮ್ಮಿಂದ ಉತ್ತರಿಸಲಾಗದ ಎರಡು ಪ್ರಶ್ನೆಗಳನ್ನು ನಿಮಗೆ ಹಾಕಬೇಕೆಂದೇ ಬಂದಿದ್ದೇನೆ ಸಿದ್ಧವಾಗಿರುವಲ್ಲ ಭಗವಾನರು ಆಕೆಯು ಅಷ್ಟು ವಿವರಿಸುತ್ತಿದ್ದರು ಅಷ್ಟು ವಿಸ್ತರಿಸುತ್ತಿದ್ದರು ಏನು ವ್ಯತ್ಯಾಸವಿಲ್ಲದೆ ಕೇಳಿದರು ಭಗವತಿಯವರು ಏನು ಬೇಕಾದರೂ ಕೇಳಬಹುದು ಎಂದರು ಬ್ರಹ್ಮಾಂಡವು ಎರಡು ಪಾಲಾಗಿ ದ್ಯಾವ ಪೃಥ್ವಿಗಳಾಯಿತೆಂಬುದು ಬಲ್ಲವರು ಹೇಳುವರು ಈ ದ್ಯಾವ ಪೃಥ್ವಿಗಳ ಹೊರಗೂ ಒಳಗೂ ತುಂಬಿರುವುದು ಒಂದುಂಟು ಎನ್ನುವರು ಅದು ಭೂತ ಭವಿಷ್ಯ ಮೂರು ಕಾಲಗಳಿಗೂ ಕಾರಣವಾಗಿದೆಯೇ ಎನ್ನುವರು ಹೀಗೆ ಕಾಲದೇಶ ವಿಭಾಗಗಳಿಗೆ ಒಳಪಡೆದ ಅದನ್ನು ಸೂತ್ರ ಎನ್ನುವರು ಈ ಸೂತ್ರವು ಏತರಲ್ಲಿ ಓತಪ್ರೂ ಓತಪ್ರೂತವಾಗಿದೆ ಆ ಸ್ತ್ರೀ ಬುದ್ಧಿಯ ವೈಭವವನ್ನು ನೋಡಿ ಭಗವಾನರು ಆ ಸ್ತ್ರೀ ಬುದ್ಧಿಯ ವೈಭವವನ್ನು ನೋಡಿ ಬಹು ಸಂತುಷ್ಟರಾದರು ಭಗಾಗಿ ಹಿಂದೆ ನಾನು ಆಗಮದಿಂದ ಉಪದೇಶದಿಂದ ಪಡೆಯಬೇಕಾದುಷ್ಟು ಅನುಮಾನದಿಂದ ಊಹಿಸಿಕೊಡುವುದು ಎಂದಿದ್ದೇನು ಈಗ ಆಗಮವನ್ನು ಮುಂದಿಟ್ಟು ಮತ್ತೆ ಅನುಮಾನವನ್ನು ಒಡ್ಡಿರುವಿ ಭಲೇ ಭಗವತಿಯವರು ಹೇಳಿದ ಆ ಸೂತ್ರವು ಕಾಲದೇಶಗಳಿಂದ ವ್ಯಾಕೃತವಾದುದು ಹಾಗೆ ವ್ಯಾಕೃತವಾದ ಸೂತ್ರನು ವಾಯುವು ಆ ವಾಯು ಕಾಲದೇಶಗಳನ್ನು ಮೀರಿದ ಅವ್ಯಾಕೃತ ಆಕಾಶದಲ್ಲಿ ಓದಾಪ್ರೋತವಾಗಿರುವುದು ಸಂತೋಷವಾಯಿತೆ ಗಾರ್ಗಿಯು ಭಗವಾನರ ತಕ್ಕ ತನ್ನ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಹೇಳಿದರೆಂದು ಸಂತೋಷಪಟ್ಟಳು ಹಾಗೆಯೇ ತಾನು ಬಹು ಸಿದ್ದ ಮಾಡಿದ ಪ್ರಶ್ನವು ತಾನು ನಿರೀಕ್ಷಿಸಿದಂತೆ ಆಗದೆ ವಿಫಲವಾಯಿತ ಅತಿಗೆ ದುಃಖವೂ ಆಯಿತು ಆದರೂ ಆ ದುಃಖವನ್ನು ಸಂತೋಷವು ಮುಕ್ತಕಂಠಳಾಗಿ ಹೇಳಿದಳು ಭಗವಾನರೇ ನಮಸ್ಕಾರವು ದುಸ್ಸಾಧ್ಯವಾದ ಈ ಪ್ರಶ್ನೆಗೆ ಇಷ್ಟು ಸರಳವಾಗಿ ಉತ್ತರ ಹೇಳಿದ ತಮಗೆ ಇಂದು ಬಂದು ಇನ್ನೂ ಸಲ ನಮಸ್ಕಾರ ಆದರೆ ಭಗವಾನರು ಇದಕ್ಕಿಂತ ಕಠಿಣವಾದ ಮತ್ತೊಂದು ಪ್ರಶ್ನೆ ಸಿದ್ದರಾಗಬೇಕು ಭಗವಾನರು ಆಕೆ ನಮಸ್ಕಾರವನ್ನು ಯಥೋಚಿತವಾಗಿ ಸಹಜವೆಂಬಂತೆ ಸ್ವೀಕರಿಸಿ ನೋಡಿದಳು ಆಗಬಹುದು ನಾವು ಯಾವಾಗಲೂ ಸಿದ್ಧ ಗಾರ್ಗೆ ನುಡಿದಳು ಸೂತ್ರವಾದ ವಾಯುವು ಆಕಾಶದಲ್ಲಿ ಓತಪ್ರೋತವಾಗಿರುವುದೆಂದು ಹೇಳಿದಿರಿ ಆ ಆಕಾಶವು ಯಾವುದರಲ್ಲಿ ಓತಪ್ರೋತವಾಗಿರುವುದು ಭಗವಂತರು ಆ ಪ್ರಶ್ನವನ್ನು ಕೇಳಿ ಸಂತೋಷ ಭರಿಸರಾದರು ಭಗವತಿಯವರು ಅಸಾಧ್ಯ ಲೌಕಿಕರೆಂಬುದನ್ನು ಈ ಪ್ರಶ್ನವು ಪ್ರಕಟವಾಗಿ ಹೇಳುತ್ತಿದೆ ಈ ಪ್ರಶ್ನೆಕ್ಕೆ ನಾವು ಯಾವುದೋ ಅವ್ಯಾಸವೆಂದು ಸುಮ್ಮನಾಗಬೇಕು ಅಥವಾ ಏನಾದರೂ ಉತ್ತರವನ್ನು ಹೇಳಬೇಕು ಉತ್ತರ ಹೇಳದಿದ್ದರೆ ಹೇಳಲಿಲ್ಲವೆಂದ ವಿಗ್ರಹವು ಹೇಳ ಹೊರಟರೆ ಅವಾಚ್ಯ ಅವ್ಯ ವಾಚ್ಯವನ್ನು ವಾಕಿನಲ್ಲಿ ಹೇಳಿದು ಹೋದರೆಂದು ನಿಗ್ರಹವು ಹೀಗೆ ಎರಡು ರೀತಿಯಲ್ಲೂ ನಮಗೆ ಸೋಲಾಗಬೇಕೆಂದು ಪ್ರಶ್ನವನ್ನು ಹಾಕಿದ ಭಗವತಿಯವರಿಗೆ ಈ ಎರಡು ದೋಷಗಳಿಗೂ ಸಿಕ್ಕದಂತೆ ತಮಗೆ ಉತ್ತರವು ಬರುವುದಾಗಿ ಬರುವುದು ಸಿದ್ಧರಾಗಿ ಸಭೆಯವರೆಲ್ಲರೂ ಆ ಪ್ರಶ್ನೆ ಅದರ ನಿರ್ವಚನಗಳನ್ನು ಕೇಳಿ ಆಶ್ಚರ್ಯಚಕರಾಗಿ ವಾಕ್ಕಾಗಿ ಬಾಯಲ್ಲಿ ಯಾರು ಹೇಳಿದು ಯಾರೂ ಹೇಳದಿದ್ದರು ಎಲ್ಲರೂ ಮನಸ್ಸಿನಲ್ಲಿ ಪ್ರಶ್ನೆವೆಂದರೆ ಹೀಗಿರಬೇಕು ಬಲೆ ಬಲೆ ಎಂದು ಮೆಚ್ಚಿಕೊಂಡರು ಅದಕ್ಕಿಂತ ಹೆಚ್ಚಾಗಿ ಅದರಲ್ಲಿರುವ ಗಾಂಭೀರ್ಯವನ್ನು ಉಭಯ ಉಭಯ ಉಭಯಥೋತ ವ್ಯಾಘಾತ ಉಭಯಥೋವ್ಯಾಘಾತವನ್ನು ಕಂಡುಕೊಂಡು ಅದಕ್ಕೂ ಉತ್ತರ ಹೇಳಲು ಸಿದ್ಧರಾದ ಭಗವಂತರನ್ನು ಕಂಡು ಈತನು ಮನುಷ್ಯ ಮಾತ್ರನಲ್ಲ ಎಂದು ಪ್ರತಿಯೊಬ್ಬರ ಮನಸ್ಸು ಕೊಂಡಾಡಿತು ವಿದ್ಯಾ ಪ್ರಾಶಸ್ತ್ಯಕ್ಕೆ ಹೆಸರಾದ ಕೃಪಾಂಚಲ ದೇಶದವರು ಬೆಚ್ಚಿಡಿದ್ದರು ವಿಧಗ್ಧನೋ ಏನು ಇವನು ನಮಗೆ ನಮಗೂ ಅಸಾಧ್ಯ ಎಂದು ಕೊಂಡನು ಎಲ್ಲರೂ ಉತ್ತರವನ್ನು ಕೇಳಬೇಕೆಂದು ಜಾಗೃತರಾಗಿ ಸಾವಧಾನರಾಗಿ ಸುವ್ಯವಸ್ಥರ ವ್ಯವಸ್ಥಿತರಾಗಿ ಕುತೂಹಲರಾಗಿ ಕುಳಿತರು ಮೈತ್ರಿಯನ್ನು ಕಾತ್ಯಾಯಿನಿಯು ಅಕ್ಕ ಗಾರ್ಗಿಯವರ ಮುಖವನ್ನು ನೋಡಲು ಎಷ್ಟು ಕೆಂಪಾಗಿದೆ ಎಂದು ಎಳೆಯುತ್ತಿರುವುದನ್ನು ಗಮನಿಸಿದರೆ ಬಾಯಿ ಬಿಟ್ಟುಕೊಂಡು ಭಗವಾನ ನೋಡುತ್ತ ಕುಳಿತಳು ಭಗವಾನರು ನಿಶಬ್ದವಾದ ಸಭೆಯು ಸಭೆಯ ಪಿಂಡೀಕೃತ ಮೌನವನ್ನು ಕತ್ತರಿಸುವಂತೆ ಹೇಳಿದರು ಭಗವತಿ ಆಕಾಶವು ಯಾವುದರಲ್ಲಿ ಓತಪ್ರೋತವಾಗಿದೆಯೋ ಅದನ್ನು ಬ್ರಹ್ಮಜ್ಞಾನವುಳ್ಳ ಬ್ರಾಹ್ಮಣರು ಅಕ್ಷರ ಎನ್ನುತ್ತಾರೆ ಈ ಮೂರ್ತ ಪ್ರಪಂಚ ಈ ಮೂರ್ತ ಪ್ರಪಂಚದಲ್ಲಿ ಗುಣಗಳನ್ನು ಕರೆಯುವ ಕೊಳ್ಳುವ ಯಾವುದೋ ಅದರಲ್ಲಿ ಅನ್ವಯಿಸುವುದಿಲ್ಲವಾಗಿ ಅದನ್ನು ನಿರ್ಗುಣವೆನ್ನುವರು ಅದು ಅನ್ನವಲ್ಲ ಅನ್ನಾದವಲ್ಲ ಆದರೂ ಅದು ಇಲ್ಲವೆನ್ನುವುದಕ್ಕೆ ಆಗುವುದಿಲ್ಲ ಏಕೆಂದರೆ ಗಾರ್ಗಿ ಅದರ ಪ್ರಶಾಸನದಲ್ಲಿಯೇ ಈ ಸೂರ್ಯಚಂದ್ರರು ದೇವಾಪೃಥ್ವಿಗಳು ನಿಮೇಶಾದಿಯಾಗಿ ಸಂವತ್ಸರಾಂತರವಾದ ಕಾಲವು ನಿಂತಿರುವುದು ಹರಿಯುವ ನದಿಯು ದಂಡ ದಡಗಳ ನಡುವೆಯೇ ಹರಿಯುತ್ತಿರುವುದು ಅದು ಅದು ಆಳುತ್ತಿರುವುದರಿಂದ ಹರಿಯುವ ನದಿಗೆ ನದಿಯು ದಡಗಳ ನಡುವೆ ಹರಿಯುತ್ತಿರುವುದು ಅದು ಅಳುತ್ತಿರುವುದರಿಂದ ಅಷ್ಟೇನು ಸರ್ವವು ಯಥಾಸ್ಥಾನದಲ್ಲಿರುವುದು ಅದರ ಬಲದಿಂದ ಗಾರ್ಗಿ ಇದನ್ನು ತಿಳಿಯದೆ ಮಾಡಿದ ಕರ್ಮವೆಲ್ಲವೂ ಸಾಂತವು ಇದನ್ನು ತಿಳಿಯದವನು ಕೃಪಣನು ಇದನ್ನು ತಿಳಿಯದವನು ತಿಳಿದವನು ಬ್ರಾಹ್ಮಣನು ಇದಲ್ಲದೆ ಇನ್ನೊಂದಿಲ್ಲ ಇರುವುದೆಲ್ಲ ಇದೊಂದೇ ಇಂತಹ ಅಕ್ಷರದಲ್ಲಿ ಆಕಾಶವು ಓತಪ್ರೋತವಾಗಿರುವುದು ಗಾರ್ಗಿಯು ಇದನ್ನು ಕೇಳಿ ಬಹು ಸಂತೋಷಪಟ್ಟಳು ಭಗವಾನರಿಗೆ ನಮಸ್ಕಾರ ಭಗವತ್ ಸರ್ವ ಸ್ವರೂಪವಾದ ಬ್ರಾಹ್ಮಣರೇ ಇವರು ನಿಮ್ಮ ನಮಸ್ಕಾರಗಳನ್ನು ಪರಿಗ್ರಹಿಸಿ ಬಿಟ್ಟು ಬಿಟ್ಟರೆ ಅದೇ ನಿಮ್ಮ ಅದೃಷ್ಟ ಪರಿಗ್ರಹಿಸಿ ಬಿಟ್ಟು ಬಿಟ್ಟರೆ ಅದೇ ನಿಮ್ಮ ಅದೃಷ್ಟ ಬ್ರಹ್ಮವಾದದಲ್ಲಿ ಈತನನ್ನು ಗೆಲ್ಲುವೆನ್ನುವ ಗೆಲ್ಲುವೆ ಎನ್ನುವುದು ಕನಸಿನ ಮಾತು ಎಂದು ಮತ್ತೆ ಭಗವಾನರಿಗೆ ನಮಸ್ಕಾರ ಮಾಡಿ ಹಿಂತಿರುಗಿ ಹೋಗಿ ಕುಳಿತಳು